ಯಲ್ದೂರಿನ ವಿದ್ವದ್ರಸಿಕರು ಯಲ್ದೂರು ಸಾಮಾನ್ಯವಾದ ಸಣ್ಣ ಊರು ಆದರೆ ಚಂದವಾಗಿ ಚೊಕ್ಕಟವಾಗಿತ್ತು ಊರಿನ ಮುಖ್ಯ ಬೀದಿ ಪೂರ್ವ ಪಶ್ಚಿಮವಾಗಿತ್ತು ಪಶ್ಚಿಮದ ಕಡೆಯ ಕೊನೆಯಲ್ಲಿ ಉತ್ತರಾಭಿಮುಖವಾಗಿ ಕೋದರ್ನರಾಮಸ್ವಾಮಿಯ ಗುಡಿ ಅದಕ್ಕೆರಾಗಿ ಶಿವಾಲಯ ಇದ್ದವು ಎರಡೂ ದೇವಸ್ಥಾನಗಳಲ್ಲೂ ಕಾಲಕಾಲಕ್ಕೆ ಪೂಜೆ ನಡೆಯುತ್ತಿತ್ತು ಆ ಊರಿನ ಬ್ರಾಹ್ಮಣ ವರ್ಗದಲ್ಲಿ ವೆಂಕಟೇಶ ಶಾಸ್ತ್ರಿಗಳು ಪ್ರಮುಖರು ಇವರು ವೇದಾಧ್ಯ ಶೀಲರು ಶೀಲರು ಮತ್ತು ಆಚಾರನಿಷ್ಠರು ಆಸಾಮಿ ಎತ್ತರವಾಗಿದ್ದರು ಮೈಬಹು ತೆಳು ಊರಲ್ಲಿ ಎಲ್ಲರಿಗೂ ಅವರ ವಿಷಯದಲ್ಲಿ ಗೌರವ ಮತ್ತು ವಿಶ್ ವಿಶ್ವಾಸ ಅವರ ಮಗ ವೆಂಕಟಸುಬ್ಬಶಾಸ್ತ್ರಿಗಳು ವೆಂಕಟಸುಬ್ಬಶಾಸ್ತ್ರಿಗಳು ಕೋಲಾರದಲ್ಲಿ ಅವರಿಗೆ ಸೋದರ ಮಾವಂದಿರ ವರಸೆಯಲ್ಲಿ ಬಂಧುವಾಗಿದ್ದ ಮಣಿಕುಂಡಲ ಸುಬ್ಬರಾಯಶಾಸ್ತ್ರಿಗಳವರಲ್ಲಿ ಪ್ರಯೋಗ ಮಂತ್ರಗಳನ್ನು ಕಲಿಯುತ್ತಿದ್ದರು ಅವರು ಎಲ್ದೂರಿಗೆ ಹಿಂತಿರುಗಿದಾಗ ನಾನು ಅವರ ಮನೆಯಲ್ಲೇ ಇದ್ದೆ ನನಗೆ ಓದೆಂಬುದು ನಿಂತು ಹೋಗಿತ್ತು ಮಾಡಲು ಬೇರೆ ಕೆಲಸ ಕಾಣದಿದ್ದದ್ದರಿಂದ ನನ್ನನ್ನು ವೆಂಕಟಸುಬ್ಬ ಶಾಸ್ತ್ರಿಗಳು ಜೊತೆಗೆ ಕರೆದರು ಹೀಗೆ ನಾವಿಬ್ಬರು ಪ್ರತಿ ದಿವಸವೂ ಕೋದಂಡರಾಮ ದೇವರ ಗುಡಿಗೆ ಹೋಗಿ ಅಲ್ಲಿ ಮಂತ್ರಗಳನ್ನು ಕಲಿಯುತ್ತಿದ್ದೆವು ಈಗ ನನಗೆ ತೋರುತ್ತದೆ ನನಗೆ ಅದೂ ಒಂದು ಒಳ್ಳೆಯ ಯೋಗವೊಂದು ರಾಘವೇಂದ್ರ ಆಗ ಶ್ರೀನಿವಾಸಪುರ ತಾಲೂಕಿಗೆ ಆರ್ ರಾಘವೇಂದ್ರರಾಯರು ಅಮಲ್ದಾರರಾಗಿ ಬಂದರು ಇವರ ಮಕ್ಕಳೆ ಉತ್ತರೋತ್ತರ ಬೆಂಗಳೂರಿನ ಹೆಲ್ತ್ ಆಫೀಸರ್ ಆಗಿದ್ದ ಡಾಕ್ಟರ್ ಆರ್ ಸುಬ್ಬರಾಯರು ಮತ್ತು ಸರಕಾರದ ಚೀಫ್ ಸೆಕ್ರೆಟರಿ ಆರ್ ರಂಗರಾಯರು ರಾಘವೇಂದ್ರ ರಾಯರು ಯಲ್ದೂರಿಗೆ ಸರಕಾರಿ ಕೆಲಸದ ನಿಮಿತ್ತವಾಗಿ ಬರುತ್ತಿದ್ದರು ಬಂದಾಗ ಅವರ ಬಿಡಾರ ಶಿವ ಗರ್ಭಗುಡಿಯ ಮುಂದಿನ ನವರಂಗದಲ್ಲಿ ಅಮಲ್ಜಾರರ ಕಚೇರಿ ರಾಘವೇಂದ್ರ ರಾಯರು ದೇವರ ಬೆನ್ನು ಮಾಡಿ ಕುರ್ಚಿಯ ಮೇಲೆ ಕೂಡುತ್ತಿದ್ದರು ಅವರಿಗೆ ಸಿಗಾರ್ ಅಭ್ಯಾಸ ಬಲವಾಗಿತ್ತು ಹೊಗೆಯನ್ನು ದೇವರ ಕಡೆ ಬಿಡಬಾರದೆಂದು ಅವರ ಮನೋಗತ ಈ ಸಿಗಾರ್ ಅಭ್ಯಾಸವೊಂದನ್ನು ಬಿಟ್ಟರೆ ಅವರಲ್ಲಿ ಯಾವ ಅಶುಚಿಯೂ ಇರಲಿಲ್ಲ ಒಂದು ಸಂದ್ ಸಂದರ್ಭ ಜ್ಞಾಪಕಕ್ಕೆ ಬರುತ್ತದೆ ಸರ್ಕಾರಿ ಕೆಲಸದಿಂದ ನಿವೃತ್ತರಾಗಿ ಬೆಂಗಳೂರಿನಲ್ಲಿ ನಿಲ್ಲಿಸಿದ್ದಾಗ ಬಹುಶಃ ಸಾವಿರದ ಒಂಬೈನೂರ ಹನ್ನೆರಡು ಹದಿಮೂರರಲ್ಲಿ ಒಂದು ದಿನ ಮಾಮೂಲ್ಪೇಟೆಯ ಡಾಕ್ಟರ್ ಗುಂಡಣ್ಣನವರ ರಿಲಯನ್ಸ್ ಔಷಧಾಲಯಕ್ಕೆ ಬಂದಿದ್ದರು ಬೆಳಿಗ್ಗೆ ಸುಮಾರು ಹತ್ತು ಗಂಟೆ ಆ ಹೊತ್ತಿಗೆ ಸರಿಯಾಗಿ ನಾನೂ ಪೂಜ್ಯ ಎನ್ ನರಸಿಂಹ ಅಲ್ಲಿಗೆ ಬಂದು ಸೇರಿದೆವು ನಾವಿನ್ನೂ ಬೀದಿಯಲ್ಲಿದ್ದಾಗ ಮೂರ್ತಿಗಳು ರಾಯರು ಅಲ್ಲಿದ್ದದ್ದನ್ನು ನೋಡಿ ನನ್ನನ್ನು ಬಾಗಿಲ ಹೊರಗಡೆ ನಿಂತಿರುವಂತೆ ಹೇಳಿದರು ಅವರು ಹೊಸ್ತಿರು ದಾಟಿದೊಡನೆಯೇ ರಾಯರನ್ನು ಕಂಡರು ರಾಯರು ಹಿಂದೆ ಶ್ರೀರಂಗಪಟ್ಟಣದಲ್ಲಿ ಅಮಲ್ದಾರರಾಗಿದ್ದರಂತೆ ಆಗಿನಿಂದ ಮೂರ್ತಿಗಳ ತಂದೆಯವರಿಗೂ ರಾಯರಿಗೂ ಸ್ನೇಹ ಹೀಗೆ ಮೂರ್ತಿಗಳಿಗೂ ರಾಯರಿಗೂ ಬಳಕೆ ನಮ್ಮ ಕಥೆಯಲ್ಲಿ ಮೂರ್ತಿಗಳು ರಾಯರನ್ನು ಕಂಡು ನಮಸ್ಕರಿಸಿದ ಕೂಡಲೇ ರಾಯರು ಏನಯ್ಯ ಮೂರ್ತಿ ನಿನಗೆ ಹೇಳಿದ್ದೇನಲ್ಲ ಒಬ್ಬ ಪಂಡಿತರನ್ನು ಗೊತ್ತು ಮಾಡಿಕೊಡಯ್ಯಾ ಅಂತ ಮೂರ್ತಿ ಹೌದು ಜ್ಞಾಪಕವಿದೆ ಒಬ್ಬರನ್ನು ನೋಡಿದ್ದೇನೆ ಅವರಿಗೆ ಸಂಸ್ಕೃತ ಜ್ಞಾನದ ಜೊತೆಗೆ ಪಾಶ್ಚಾತ್ಯ ತತ್ವಶಾಸ್ತ್ರದ ಪರಿಚಯವೂ ಇದೆ ನೀವು ಶಾಸ್ತ್ರ ಓದಬೇಕೆಂದಲ್ಲವೇ ಇಷ್ಟಪಟ್ಟದ್ದು ರಾಯರು ಹೌದಪ್ಪ ವಯಸ್ಸಾಯಿತು ಗೀತೆ ಮೊದಲಾದದ್ದನ್ನು ನೋಡೋಣವೆಂದೆನಿಸುತ್ತಿದ್ದೇವೆ ಮೂರ್ತಿ ಅವರು ನಿಮ್ಮ ಉದ್ದೇಶಕ್ಕೆ ತಕ್ಕ ಹಾಗಿದ್ದಾರೆ ಆದರೆ ಆದರೆ ಏನು ಅಂತಿ ತುಟಿಯನ್ನು ಬೆರಳುಗಳಿಂದ ಅದುಮಿಕೊಂಡು ಅವರು ಎಲ್ಲ ಸರಿಯೇ ಆದರೆ ಸ್ಮಾರ್ಥರು ಅಯ್ಯೋ ಮಾಧ್ವರು ಯಾರೂ ಸಿಕ್ಕುವುದಿಲ್ಲ ಏನಪ್ಪಾ ಇಷ್ಟು ಹೊತ್ತಿಗೆ ಮೂರ್ತಿಗಳು ನನ್ನ ನನಗೆ ಸನ್ನೆ ಮಾಡಿದರು ನಾನು ಒಳಕ್ಕೆ ಹೋಗಿ ಕಾಣಿಸಿಕೊಂಡೆ ಇವರೆ ನಾನು ಹೇಳಿದವರು ಅಯ್ಯೋ ಮೂರ್ತಿ ಇಂಥವರಾದರೆ ನನ್ನದೇನಪ್ಪ ಅಡ್ಡಿ ತುಂಬ ಒಳ್ಳೆಯವರು ಮಾಧ್ವರ ಹಾಗೆ ಹಾಗೇನೇವೆ ಹೀಗೆ ನಗುವಿನಲ್ಲಿ ಪರಿಸಮಾಪ್ತಿಯಾಯಿತು ರಿಗ್ರೆಟ್ ರಾಘವೇಂದ್ರ ವಿಷಯದಲ್ಲಿ ಇನ್ನೊಂದು ಕತೆ ಕೇಳಿದ್ದೇನೆ ಯಾವುದೋ ಆಡಳಿತ ವಿಚಾರದಲ್ಲಿ ಸರ್ಕಾರದವರು ಅಮಲ್ದಾರ ರಾಘವೇಂದ್ರ ರಾಯರನು ವಿವರಣೆ ಕೇಳಿದ್ದರು ರಾಯರು ತಮ್ಮ ಪ್ರತ್ಯುತ್ತರವನ್ನು ಡೆಪ್ಯೂಟಿ ಕಮಿಷನರ್ ಮೂಲಕ ತಿಳಿಯಪಡಿಸಿದರು ಆ ವಿವರಣೆ ತಕ್ಕಷ್ಟು ಸಮಾಧಾನಕರವಾಗಿಲ್ಲವೆಂದು ರಾಯರಿಗೆ ಡೆಪ್ಯೂಟಿ ಕಮಿಷನರ್ ಮೂಲಕ ಸರಕಾರದಿಂದ ಜವಾಬು ಬಂದಿತು ಸರಕಾರದ ಪತ್ರದಲ್ಲಿ ಗೌರ್ಮೆಂಟ್ ರಿಗ್ರೇಟ್ ದಟ್ ಎಂದಿತ್ತು ರಾಘವೇಂದ್ರ ರಾಯರು ಅದನ್ನು ನೋಡಿ ಒಂದು ವಾರ ರಜಾ ಬೇಡಿದರು ರಜಾ ಮೇಲೆ ಅವರು ಬೆಂಗಳೂರಿಗೆ ಬಂದು ದಿವಾನ್ ಕೃಷ್ಣಮೂರ್ತಿಗಳ ಮನೆಗೆ ಹೋಗಿ ಭೇಟಿಯಾಗಲು ಅವಕಾಶ ಬಿಡಿದರು ಕರೆಬಂದ ಬಂದ ಕೂಡಲೇ ರಾಘವೇಂದ್ರ ರಾಯರು ದಿವಾನರ ಎದುರಿಗೆ ನಿಂತು ಮುಖ ಬಗೆಸಿಕೊಂಡು ಅಂಗವಸ್ತ್ರದಿಂದ ಕಣ್ಣುಜ್ಜಿಕೊಳ್ಳುತ್ತಾ ಬಿಕ್ಕಿ ಬಿಕ್ಕಿ ಆಳುತ್ತಾ ನಿಂತರು ದಿವಾನರು ಕೇಳಿದರು ಏನು ರಾಘವೇಂದ್ರ ಏನಾಯಿತು ಏಕೆ ದುಃಖ ಅಯ್ಯೋ ಅಪರಾಧ ಮಾಡಿದನಲ್ಲ ನಮ್ಮ ಸರಕಾರಕ್ಕೆ ವ್ಯಸನ ತಂದಿಟ್ಟೆನಲ್ಲ ಕಾವಂದರು ಕಣ್ಣೊರೆಸಿಕೊಳ್ಳುವುದಕ್ಕಾಗಿ ನಾಲ್ಕು ಕರವಸ್ತ್ರ ತಂದಿದ್ದೇನೆ ಅಪ್ಪಣೆಯಾದರೆ ಒಪ್ಪಿಸುತ್ತೇನೆ ಕೃಷ್ಣಮೂರ್ತಿಗಳಿಗೆ ತಬ್ಬಿಬ್ಬಾಯಿತು ವಿಷಯವೇನೋ ತಿಳಿಯಲಿಲ್ಲ ಆಗ ರಾಯರು ಸರ್ಕಾರದ ಕಾಗದವನ್ನು ಗವರ್ಮೆಂಟ್ ರಿಗ್ರೆಟ್ ಎಂಬ ಮಾತುಗಳ ಕೆಳಗೆ ಕೆಂಪುಗೆರೆ ಎಳೆದಿದ್ದದನ್ನು ದಿವಾನರ ಮುಂದೆ ಹಿಡಿದರು ದಿವಾನರು ಗೊಳ್ಳೆಂದು ನಕ್ಕರು ಇದಕ್ಕೆ ಇಷ್ಟು ಅವಾಂತರ ರಾಘವೇಂದ್ರ ಇದು ಯಾರೋ ಗುಮಾಸ್ತರು ಮಾಮೂಲಿನಂತೆ ಬರದಕಾಗದ ಇದನ್ನು ಇಷ್ಟು ಸೀರಿಯಸ್ ಆಗಿ ತಗೊಂಬೋದೆ ಅದು ಅರ್ಥವಿಲ್ಲದ ಮಾತು ರಾಯರು ಸರಕಾರದ ಸರಕಾರ ಬರೆದ ಮಾತನ್ನು ಅರ್ಥವಿಲ್ಲದೆಂದು ನನ್ನಂತವ ಹೇಳೋದಕ್ಕಾಗೀತೆ ಸರಕಾರದ ಮಾತನ್ನು ನಾವು ತಲೆಯ ಮೇಲಿಟ್ಟುಕೊಂಡು ನಡೆಸಬೇಕಾದವರು ಐರಾವಂತಂ ರಂಗಪ್ಪ ಎಲ್ದೂರಿನಲ್ಲಿ ರಂಗಪ್ಪ ಎಂಬ ಹೆಸರಿನವರು ಇಬ್ಬರು ಪ್ರಸಿದ್ಧರಾಗಿದ್ದರು ಒಬ್ಬರು ಐರಾವತಂ ರಂಗಪ್ಪ ಇವರು ಶ್ರೀ ವೈಷ್ಣವ ಬ್ರಾಹ್ಮಣರು ಮಾಸ್ತಿ ವೆಂಕಟೇಶ ಇಂಗಾರಿಯರ ಜನಾಂಗ ಈ ರಂಗಪ್ಪನವರನ್ನು ನೋಡಿದರೆ ಮಿಕ್ಕ ಹಳ್ಳಿಯವರಂತೆಯೇ ಇದ್ದರು ಎಲೆ ಅಡಿಕೆ ಕಡ್ಡಿಪುಡಿಯ ಅಭ್ಯಾಸ ಇತ್ತು ಆದರೆ ಇವರು ಐರಾವತ ಪುರಾಣ ಹೆಳರ ಆರಂಭಿಸಿದರೆ ಕೇಳುವವರಿಗೆ ಮರೆಯುತ್ತಿತ್ತು ಐರಾವತವೆಂಬುದು ಒಂದು ಪುರಾಣ ಕತೆ ಕುಂತಿದೇವಿ ತಾನು ಮಾಡುತ್ತಿದ್ದ ಒಂದು ವ್ರತಕ್ಕೆ ಇಂದ್ರಲೋಕದಿಂದ ಐರಾವತ ಬರಬೇಕೆಂದು ಅಪೇಕ್ಷಿಸಿದ್ದು ಅದರಂತೆ ಭೀಮಸೇನನು ಹೋಗಿ ಐರಾವತವನ್ನು ಕರೆದು ತಂದದ್ದು ಇದರ ಕಥಾವಸ್ತು ಇದನ್ನು ಕಾವ್ಯ ರೀತಿಯಲ್ಲಿ ವಿಸ್ತರಿಸಿ ವರ್ಣಿಸಿದ್ದ ಹಾಡನ್ನು ರಂಗಪ್ಪನವರ ಸಿದ್ಧಿ ಇದನ್ನು ಕೇಳಲು ಆ ಪ್ರಾಂತದ ಹಳ್ಳಿಹಳ್ಳಿಗಳಿಂದಲೂ ಜನ ಬರುತ್ತಿದ್ದರು ಒಂದು ಸಾವಿರ ಜನ ಸೇರುತ್ತಿದ್ದರು ರಂಗಪ್ಪನವರು ಸಾತ್ವಿಕರು ಗುಣಯಶೀಲರು ಗುಣಾದ್ಯರು ಅಂತವರಿಂದ ನಮ್ಮ ಗ್ರಾಮ ಜೀವನದಲ್ಲಿ ಶಾಂತಿಯು ಸಂತೋಷವೂ ಪರಮಾರ್ಥವೂ ಉಂಟಾಗುತ್ತಿತ್ತು ಕೋಡದವಾಡಿ ರಂಗಪ್ಪ ಇನ್ನೊಬ್ಬ ರಂಗಪ್ಪನವರು ಕೋಡದವಾಡಿ ರಂಗಪ್ಪ ಇವರು ಬಹುಶಃ ಬಣಜಿಗರೆಂದು ತೋರುತ್ತದೆ ತಕ್ಕ ಮಟ್ಟಿಗೆ ಅನುಕೂಲಿಸ್ತರು ಇವರಿಗೆ ಸಂಗೀತ ಸಾಹಿತ್ಯಗಳಲ್ಲಿ ಪರಿಶ್ರಮ ಅವರು ರಚಿಸಿದ್ದ ಕೃತಿಗಳಲ್ಲಿ ಎರಡು ತುಣುಕುಗಳು ಜ್ಞಾಪಕದಲ್ಲಿವೆ ಒಂದು ಮೋಹನರಾಗದ್ದು ವರಲಕ್ಷ್ಮೀ ಬ್ರೂವೇ ಪಲುಮಾರುವೇಡಿನ ಪರಿಪೂರ್ಣ ಮುಗಾನಿದು ಮುಗಾನೀದು ಜೂಪಿ ಎರಡನೇದು ಯಾವರಾಗುವ ಮರ್ತು ಹೋಗಿದೆ ಬಹುಶಃ ಅದು ಮೋಹನ ಭವತಿ ಭಿಕ್ಷಾ ದೇಹಿ ಮಹಾಲಕ್ಷ್ಮೀ ವೇಗಮೇ ಕೋಡದಾಡಿ ಕೋಡದವಾಡಿ ರಂಗಪ್ಪನವರು ಸರಳಜೀವಿ ಭಗವದ್ಭಕ್ತರು ಕರ್ಣಾರುಗಳು ಜನಕ್ಕೆ ಅವರಲ್ಲಿ ತುಂಬ ಗೌರವ